ಪಾಂಡಿತ್ಯವನ್ನು ಅವರ ಪ್ರಾಮಾಣಿಕತೆಯನ್ನು ಅವರ ಕಾರ್ಯ ಪರಿಷ್ಕಾರವನ್ನು ಪದೇ ಪದೇ ಕೊಂಡಾಡುತ್ತಿದ್ದರು ಅದನ್ನು ಕೇಳಿದ ನನಗೆ ಅಂತ ಮಹಾನುಭಾವರ ದರ್ಶನ ಮಾಡಿ ಅವರ ಅನುಗ್ರಹ ಸಂಪಾದಿಸಬೇಕಲ್ಲ ಎಂಬ ಕುತೂಹಲ ಮೂಡಿತು ಸಾವಿರದ ಒಂಬೈನೂರ ಸುಮಾರಿನಲ್ಲಿ ನನಗೆ ಆ ಯೋಗ ಲಭ್ಯವಾಯಿತು ವೇದಾಂತಿಯ ಶಿಕ್ಷಣ ಆ ವರ್ಷ ಬೆಂಗಳೂರಿನ ಶಂಕರ ಶಂಕರ ಜಯಂತಿಯ ಕಾಲದಲ್ಲಿ ಕಿರಿಯಣ್ಣನವರ ಉಪನ್ಯಾಸ ಏರ್ಪಾಟಾಗಿತ್ತು ಆಗ ಬಂದಿದ್ದ ಜನಸಂಖ್ಯೆಯಲ್ಲಿ ದೊಡ್ಡದಲ್ಲ ನೂರರ ಇತ್ತು ಆದರೆ ಅದರ ಯೋಗ್ಯತೆ ದೊಡ್ಡದು ಕೆಎ ಕೃಷ್ಣಸ್ವಾಮಿ ಅಯ್ಯರ್ ಅವರು ಬೆಳವಾಡಿ ದಾಸಪ್ಪನವರು ರಾಮಸ್ವಾಮಯ್ಯನವರು ವಿ ಸುಬ್ರಹ್ಮಣ್ಯ ಅಯ್ಯರ್ ಅವರು ಕರ್ಪೂರ ಶ್ರೀನಿವಾಸರಾಯರು ಕೆ ಕೃಷ್ಣಯ್ಯಂಗಾರ್ಯರು ಮೊದಲಾದ ವಿದ್ವತ್ ಪ್ರಮುಖರು ಅಲ್ಲಿದ್ದರು ಉಪನ್ಯಾಸಗಳನ್ನು ಕೇಳಿ ಅವರೆಲ್ಲ ತುಂಬಾ ಸಂತೋಷಪಟ್ಟು ಮುಕ್ತ ಪ್ರಶಂಸೆ ಮಾಡಿದರು ನಾನು ಆಗ ಉಪನ್ಯಾಸದ ವಿಷಯ ದಿ ಟ್ರೇನಿಂಗ್ ಆಫ್ ಎ ವೇದಾಂತಿನ್ ನನಗೆ ಆ ಉಪನ್ಯಾಸದ ರೀತಿಯೂ ವಿಷಯವೂ ಸೊಗೆಸೆನಿಸಿತು ಅದನ್ನು ದಯಮಾಡಿಕೊಟ್ಟರೆ ನಾನು ಆಗ ನಡೆಸುತ್ತಿದ್ದ ಕರ್ನಾಟಕ ಎಂಬ ಇಂಗ್ಲಿಷ್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 ಟ್ರೈನಿಂಗ್ ಕಾಲೇಜಿಗೆ ಬಂದ ಮೇಲೆ ಅಲ್ಲಿಯ ವಿದ್ಯಾರ್ಥಿಗಳ ಉಪಯೋಗಕ್ಕಾಗಿ ಕನ್ನಡದಲ್ಲಿ ಗ್ರಂಥಗಳನ್ನು ಬರೆದರು ಅವುಗಳಲ್ಲಿ ಒಂದು ಸ್ಮೃತಿ ಶಕ್ತಿ ಎಂಬುದು ಇನ್ನೊಂದು ಬೋಧನಾ ಕ್ರಮ ನಾನು ಇಲ್ಲಿ ಕೊಟ್ಟಿರುವ ಹೆಸರುಗಳು ನನ್ನ ಜ್ಞಾಪಕದಲ್ಲಿರುವವು ಹೆಚ್ಚು ಕಡಿಮೆ ಇದ್ದರೂ ಇರಬಹುದು ಪುಸ್ತಕಗಳನ್ನು ನಾನು ನೋಡಿ ಓದಿದ್ದೇನೆ ಈ ಪುಸ್ತಕಗಳು ಮೊದಲು ಬಹುಶಃ ಬಾಪು ಸುಬ್ಬರಾಯರು ಪ್ರಕಟಿಸುತ್ತಿದ್ದ ಕರ್ನಾಟಕ ಗ್ರಂಥಮಾಲೆಯಲ್ಲಿ ಬಂದವೆಂದು ನನ್ನ ಆಮೇಲೆ ಅವು ಬೇರೆಯಾಗಿ ಪುಸ್ತಕ ರೂಪವಾಗಿ ಬಂದವು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 ಯಶಸ್ವರವಾದ ಕಾರ್ಯಗಳಲ್ಲಿ ಇದು ಒಂದು ದೊಡ್ಡದು ವಿಶ್ವವಿದ್ಯಾನಿಲಯದ ನಾನಾ ಇಲಾಖೆಗಳಿಗೆ ಮುಖ್ಯಸ್ಥರಾದ ಪಂಡಿತರು ಆಯಾ ಶಾಸ್ತ್ರಗಳಲ್ಲಿ ಪರಿಣತರಾದವರಾಗಿರಬೇಕು ಉತ್ತಮೋತ್ತಮರಾದವರಾಗಿರಬೇಕು ಎಂದು ದೃಢ ಸಂಕಲ್ಪ ಮಾಡಿ ಆ ಕಾಲಕ್ಕೆ ಸರ್ವೋತ್ಕೃಷ್ಟರೆಂದು ತೋರಿದ ವಿದ್ವಾಂಸರನ್ನೇ ಆರಿಸಿ ತಂದರು ಸರ್ವಅಪ್ಪಲ್ಲಿ ರಾಧಾಕೃಷ್ಣನ್ ಎನ್ಎಸ್ ಸುಬರಾವ್ ಸಿಆರ್ ರೆಡ್ಡಿ ಕೆಟಿ ಶಾ ರಾಧಾಕುಮುದ ಮುಖರ್ಜಿ ಆರ್ ಶಾಮಶಾಸ್ತ್ರಿ ಇವರೆಲ್ಲ ಆ ಪ್ರಥಮ ಪಂಕ್ತಿಗೆ ಸೇರಿದವರು ಆ ದಿಗ್ಗಜಗಳ ಪಂಕ್ತಿಯಲ್ಲಿದ್ದವರು ಪ್ರೊಫೆಸರ್ ಹಿರಿಯಣ್ಣನವರು ಹಿರಿಯಣ್ಣನವರು ಬಹುಭಾಷೆಯಲ್ಲ ಮುಂದೆ ನುಗ್ಗಿ ಬರುವವರಲ್ಲ ತಮ್ಮ ಹಕ್ಕುಗಳನ್ನು ಹೇಳಿಕೊಳ್ಳುವವರಲ್ಲ ಇಂಥವರ ಗುಣವನ್ನು ಕಂಡುಕೊಂಡು ಗೌರವಿಸಿದ್ದು ನಂಜುಂಡಯ್ಯನವರ ದೊಡ್ಡತನ ಸಂಸ್ಕೃತಾಧ್ಯಯನ ಹಿರಿಯಣ್ಣನವರು ಪುರಾತನ ಸಂಪ್ರದಾಯ ಕ್ರಮದಲ್ಲಿ ಸಂಸ್ಕೃತ ಕಲಿತವರು ಅವರ ತಂದೆಗಳು ನಂಜುಂಡಯ್ಯನವರು ಮೈಸೂರಿನ ಶಿವರಾಮಪೇಟೆಯಲ್ಲಿ ವಾಸವಾಗಿದ್ದವರಂತೆ ಅವರ ಮಕ್ಕಳು ಮೂವರು ಹಿರಿಯಣ್ಣನವರು ಎಂಎನ್ ಕೃಷ್ಣರಾಯರು ಎನ್ ಸೀತಾರಾಮಯ್ಯನವರು ಪ್ರಖ್ಯಾತರಾಗಿದ್ದ ಪೆರಿಸ್ವಾಮಿ ತಿರುಮಲಾಚಾರ್ಯರೆಂಬ ವಿದ್ವಾಂಸರ ಶಿಷ್ಯರು ಸದ್ವಿದ್ಯಾಶಾಲೆಯಲ್ಲಿ ವಿದ್ಯಾರ್ಥಿಗಳಾಗಿದ್ದವರು ಅಲ್ಲಿ ಪ್ರಾಚೀನ ಸಂಪ್ರದಾಯದಂತೆ ಅಮರ ಶಬ್ದ ಧಾತುಪಾಠಗಳನ್ನು ಕಂಠಪಾಠ ಮಾಡಿ ಅಲ್ಲಿ ಉತ್ತೀರ್ಣರಾದ ಬಳಿಕ ಇಂಗ್ಲಿಷ್ ಓದಿಗೆ ಬಂದವರು ಕಿರಿಯಣ್ಣನವರ ಪಾಂಡಿತ್ಯದಲ್ಲಿ ಈ ಪೀಠಿಕಾ ದಾರ್್ಯದ ಬಲ ಎಂದು ಕಾಣುತ್ತಿತ್ತು ಅವರು ಪದೇಗಳ ರೂಪ ನಿಷ್ಪತ್ತಿಯನ್ನು ವಿವರಿಸುವಾಗ ಅವರ ಪಾಂಡಿತ್ಯ ಎಷ್ಟುಅಮೂಲಾಗ್ರವಾದದ್ದು ಪ್ರಾಮಾಣಿಕವಾದದ್ದು ಎಂಬುದು ಚೆನ್ನಾಗಿ ಕಾಣಬರುತ್ತಿತ್ತು ಕಿರಿಯಣ್ಣನವರ ಸನ್ನಿಧಿಯಲ್ಲಿ ಪುಸ್ತಕ ಹಿಡಿದು ಪಾಠ ಯೋಗ ನನಗೆ ದೊರೆತದ್ದಲ್ಲ ಆದರೆ ನನ್ನ ಅನುಭವದ ಒಂದು ಸಂಗತಿ ಅವರ ಬೋಧನ ಶ್ರದ್ಧೆ ಇಂತಹದ್ದೆಂಬುದನ್ನು ದಿಗ್ದರ್ಶನ ಮಾಡಿಸಿತು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 ಕಡೆಯಲ್ಲಿ ನಾನು ಸಿದ್ಧಾಂತವೇನಿರಬಹುದು ಎಂದು ಕೇಳಿದೆ ಅವರು ನನಗೆ ದೊರೆತ ಸಾಮಗ್ರಿಯನ್ನು ಇಲ್ಲಿಟ್ಟಿದ್ದೇನೆ ಇಷ್ಟೇ ದರ ಅರ್ಥ ಎಂದು ಹೇಳುವುದು ನನಗೆ ಕಷ್ಟ ಎಂದರು ನಾನು ರುದ್ರಾಧ್ಯಾಯದ ಕೆಲವು ಪಂಕ್ತಿಗಳನ್ನು ಉದಾಹರಿಸಿದೆ ನಮೋಹಸ್ತು ನೀಲಗ್ರೀವಾಯ ದ್ರಾಪೇ ಅಂಧಸೆ ದರಿದ್ರೀಲ ಲೋಹಿತ ಈ ಪ್ರಯೋಗಕ್ಕೆ ವೇದವೇ ಮೂಲವಿರಬಹುದು ಈ ವಾಕ್ಯವನ್ನು ನೀಲಗ್ರೀವಾಶ್ಯಂಠಾಶರ್ ಚರ್ವ ಚರ್ವ ಅದಹ ಕ್ಷಮಾಚರಾಹ ನೀಲಗ್ರೀವಾ ಶತಿಕಂಠ ದಿವಂಗಂ ರುದ್ರ ಉಪಶ್ರಿತಾಹ ಮೊದಲಾದ ವಾಕ್ಯಗಳೊಡನೆ ಸಮನ್ವಯ ಮಾಡಿಕೊಳ್ಳಬೇಕೆಂದು ನೆನಗನಿಸುತ್ತದೆ ಜಗತಿನಲ್ಲಿ ಎಲ್ಲಿ ನೋಡಿದರೂ ರಹಸ್ಯ ಅಮೂಲಾಗ್ರವಾಗಿ ವಿವರಿಸಲಾಗದ ಸಂಗತಿಗಳು ಮತ್ತು ಎಲ್ಲಿ ನೋಡಿದರೂ ಭಯಕಾರಣಗಳು ನೀಲ ಎಂಬುದು ರಹಸ್ಯ ಸೂಚಕ ಲೋಹಿತ ಎಂಬುದು ರೌದ್ರ ಸೂಚಕ ಹೀಗೆಂದು ನನ್ನ ಮನಸ್ಸು ಹೋಗುತ್ತದೆ ಅದು ಸರಿಯೇ ಯೋಚನೆ ಮಾಡಬೇಕಾದದ್ದೇ ಈ ಸಂಗತಿಯನ್ನು ಇಲ್ಲಿ ಹೇಳಿರುವುದರ ಉದ್ದೇಶ ಹಿರಿಯಣ್ಣನವರಿಗಿದ್ದ ಪಾಠಶ್ರದ್ಧೆಯನ್ನು ತೋರಿಸುವುದು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 ್ರಾಮ ಎಂದರೆ ಸರಿಯಾದ ಅಳತೆ ಸರಿಯಾದ ತೂಕ ಲೆಕ್ಕಾಚಾರದಿಂದ ಶುದ್ಧವಾದ ಕರಾರುವಾಕು ಪ್ರಮಾಣ ಕರಣ ಪ್ರಮಾಣ ಹಾಗೆ ಕರಾರುವಾಕಾಗಿ ಹೆಚ್ಚೂ ಇಲ್ಲದೆ ಕಡಿಮೆಯೂ ಇಲ್ಲದೆ ವಸ್ತು ಹೇಗಿದೆಯೋ ಹಾಗೆ ತಿಳಿದುಕೊಂಡು ಆ ಯಥಾರ್ಥವನ್ನು ಹೇಳುವುದು ಪ್ರಾಮಾಣಿಕತೆ ಯಥಾರ್ಥವು ಮನಸ್ಸಿಗೆ ಬರಬೇಕಾದರೆ ಮನಸ್ಸಿನಲ್ಲಿ ಹಿಂದಿನಿಂದ ಅಡಿಗೆ ಕೊಂಡಿದ್ದ ಕೊಳೆಗಳು ಹೋಗಬೇಕು ಸಂದೇಹ ಬರಿಯ ಅನುಮಾನ ಅನೃತ ಆಗ್ರಹ ಪೂರ್ವಾಭಿಮಾನ ಇವೆಲ್ಲ ಕಷ್ಮಲಗಳು ಸತ್ಯಕ್ಕೆ ವಿರೋಧವಾದದ್ದೆಲ್ಲ ಕೊಳೆ ಇಂತ ಕೊಳೆಗಳು ತೊಲಗಿ ಮನಸು ಪರಿಶುದ್ಧವಾದ ಮೇಲೆಯೇ ಅದಕ್ಕೆ ಯಥಾರ್ಥ ಲಾಭ ಆದದರಿಂದ ಪಾರಿಶುದ್ಧವು ಪ್ರಾಮಾಣಿಕತೆಗೆ ಪೂರ್ವಭಾವಿಯಾಗಿರಬೇಕಾದ ಸಿದ್ಧತೆ ಉಪಶಾಂತಿಯೂ ಹಾಗೆಯೇ ಉಪಶಾಂತಿ ಎಂದರೆ ಮನಸ್ಸು ಉದ್ವೇಗವಿಲ್ಲದೆ ಇರುವ ಸ್ಥಿತಿ ನಮ್ಮ ಮನಸ್ಸಿನಲ್ಲಿ ವಿಧ ವಿಧವಾದ ರಾಗದ್ವೇಷಗಳು ಇರುವಾಗ ಅವುಗಳ ಕಾವಿನ ಜಳದಲ್ಲಿ ಯಥಾರ್ಥವು ಕಣ್ಣಿಗೆ ಯಥಾವತ್ತಾಗಿ ದೊರೆಯಲಾರದು